ಡಿ ವೆಂಕಟರಾಮಯ್ಯನವರು ಸಾವಿರದ ಒಂಬೈನೂರ ಏಳು ಎಂಟರ ಸುಮಾರಿನಲ್ಲಿ ಬೆಂಗಳೂರಿನ ಸಾರ್ವಜನಿಕ ಪುರುಷರಲ್ಲಿ ಮೊದಲು ಗಣನೆಗೆ ಬರತಕ್ಕವರೆಂದರೆ ಅಡ್ವೊಕೇಟ್ ಡಿ ವೆಂಕಟರಾಮಯ್ಯನವರು ಮಲ್ಲೇಶ್ವರದಲ್ಲಿ ಒಂದು ರಸ್ತೆ ಹೆಸರು ಅವರ ನೆನಪನ್ನು ಶಾಶ್ವತಪಡಿಸಿದೆ ಆ ರಸ್ತೆಯಲ್ಲಿ ಅವರು ಮನೆ ಕಟ್ಟುವುದಕ್ಕೆ ಮುಂಚೆ ಬಳೆಪೇಟೆಯ ಒಂದು ಅಡ್ಡಬೀದಿಯಲ್ಲಿ ರತ್ನಾಕರ ಎಂಬ ಮನೆಯಲ್ಲಿ ವಾಸವಾಗಿದ್ದರೆಂದು ಕೇಳಿದ್ದೇನೆ ಬೆಂಗಳೂರಿನ ಅಡ್ವೊಕೇಟರುಗಳಲ್ಲಿ ಅವರು ಅಗ್ರಶ್ರೇಣಿಯಲ್ಲಿದ್ದವರು ಆಗ ವರ್ತಕ ಮಂಡಳಿಯಲ್ಲಿ ಹೇಳುತ್ತಿದ್ದ ಭಾರಿ ಬಾರಿ ಮೊದ್ದಮೆಗಳಲ್ಲೆಲ್ಲ ವೆಂಕಟರಾಮಯ್ಯನವರು ಒಂದು ಪಕ್ಷಕ್ಕೆ ಅಲ್ಲದಿದ್ದರೆ ಇನ್ನೊಂದು ಪಕ್ಷಕ್ಕೆ ಲಾಯರಾಗಿರುತ್ತಿದ್ದರು ಅಷ್ಟೇ ಅಲ್ಲದೆ ಅನೇಕ ಬಾರಿ ಸಾಹುಕಾರರು ಮಂಡಿ ಕಾಳಪ್ಪನವರು ಮಂಡಿ ಸಿದ್ದರಾಮಣ್ಣನವರು ಇಂಥವರು ವೆಂಕಟರಾಮಯ್ಯನವರನ್ನು ಕಾಯಂ ಹಿತಾಲೋಚಕರನ್ನಾಗಿ ಇರಿಸಿಕೊಂಡಿರುತ್ತಿದ್ದರು ಲಕ್ಷಾಂತರ ರೂಪಾಯಿ ಬಾಳುವ ವಹಿವಾಟಿನ ಆಸ್ತಿ ವಿಭಾಗ ದಾಯಾದರ ತಕರಾರು ಮೈನರುಗಳ ಹಕ್ಕುದಾರಿ ಲೇವಾದೇವಿ ನಿಧಿನಿಕ್ಷೇಪ ಧರ್ಮ ಕಾರ್ಯ ಈ ಎಲ್ಲವನ್ನೂ ಅವರ ವೆಂಕಟರಾಮಯ್ಯನವರ ಆಡಳಿತಕ್ಕೆ ಒಪ್ಪಿಸಿಬಿಟ್ಟಿದ್ದರು ಅಷ್ಟು ನಂಬಿಕೆ ಆ ಸಹುಕಾರರಿಗೆ ವೆಂಕಟರಾಮಯ್ಯನವರ ಪ್ರಾಮಾಣಿಕತೆಯಲ್ಲಿ ಮತ್ತು ದೊಡ್ಡತಾಣದಲ್ಲಿ ಮೋಕ್ಷಗುಂಡಂ ರಾಮಚಂದ್ರರಾಯರವರು ವೆಂಕಟರಾಮಯ್ಯನವರ ಜೊತೆಯಲ್ಲಿ ವಕೀಲಿ ಕೆಲಸ ಮಾಡುತ್ತಿದ್ದರು ನನಗೆ ಡಿ ವೆಂಕಟರಾಮಯ್ಯನವರ ಪರಿಚಯವಾದದ್ದು ಅವರ ಮಲ್ಲೇಶ್ವರದ ಮನೆಯಲ್ಲಿ ಆಗ ದೇಶಭಕ್ತರ ತಿಥಿ ಹಬ್ಬಗಳ ಹುಚ್ಚು ನನ್ನ ತಲೆಯನ್ನು ತಿನ್ನುತ್ತಿತ್ತು ಮಹಾದೇವ ಗೋವಿಂದ ರಾನಡೆಯವರ ಜ್ಞಾಪಕೋತ್ಸವವನ್ನು ನಡೆಸಬೇಕೆಂದು ಒಂದು ಸಂಕಲ್ಪ ಅದಕ್ಕಾಗಿ ನಾಲ್ಕಾರು ಮಂದಿ ಮಿತ್ರರಲ್ಲಿ ಆಲೋಚನೆ ಮಾಡಿದೆ ಜನೋಪಕಾರಿ ದೊಡ್ಡಣ್ಣನವರ ಸಭಾಮಂದಿರದ ಉಪಯೋಗಕ್ಕೆ ಅನುಮತಿಯನ್ನು ದಾಯಿತು. ಯಾರನ್ನು ಅಧ್ಯಕ್ಷ ಸ್ಥಾನಕ್ಕೆ ಕರೆಯಬೇಕೆಂಬ ಚರ್ಚೆಯಲ್ಲಿ ಸರ್ಕಾರದ ಹುದ್ದೆದಾರರು ಬೇಡವೆಂದು ಸಾರ್ವಜನಿಕ ಕಾರ್ಯ ಮಾಡುತ್ತಿರುವವರೇ ಬೇಕೆಂದು ನಾನು ವಾದಿಸಿದೆ ಹಾಗಾದರೆ ಡಿ ವೆಂಕಟರಾಮಯ್ಯನವರು ಒಬ್ಬರೇ ತಕ್ಕವರೆಂದು ನನ್ನ ಮಿತ್ರಮಂಡಳಿಯಲ್ಲಿ ತೀರ್ಮಾನವಾಯಿತು ಆ ಮಂಡಳಿಯ ಪೈಕಿ ಕೆಎಸ್ ಕೃಷ್ಣಯ್ಯರ್ ಅವರೊಬ್ಬರು ಅವರ ಮನೆಯೇ ನಮ್ಮ ಕಾರ್ಯಕ್ಷೇತ್ರ ಅಲ್ಲಿ ನಾನಿದ್ದಾಗ ವಾಜಪೇಯು ಪಿಎಂ ವೆಂಕಟಸುಬ್ಬಯ್ಯನವರು ಮತ್ತು ಮೋಕ್ಷಗುಂಡಂ ಕೃಷ್ಣಮೂರ್ತಿಗಳು ಆ ಕಡೆ ಬಂದರು ವಾಜ ಪಿಎಂ ವೆಂಕಟಸುಬ್ಬಯ್ಯನವರು ಹಾಗೆ ಎರಡು ವರ್ಷಗಳ ಹಿಂದೆ ಪೂನಾಕ್ಕೆ ಹೋಗಿ ಅಲ್ಲಿ ಗೋಖಲೆಯವರು ಸ್ಥಾಪಿಸಿದ್ದ ಸರ್ವೇಸ್ ಆಫ್ ಇಂಡಿಯಾ ಸೊಸೈಟಿಯ ಸದಸ್ಯರಾಗಿ ಸೇರಿದ್ದರು ಯಾವುದೋ ಗೃಹ ಅವರು ನಾನು ಹೇಳುವ ವೇಳೆಗೆ ಬೆಂಗಳೂರಿಗೆ ಬಂದಿದ್ದು ಮಾರ್ಗವಶಾತ್ ನನಗೆ ಸಿಕ್ಕಿ ಸಿಕ್ಕಿದರು ಅವರೆಲ್ಲರ ನಾನು ಡಿ ವೆಂಕಟರಾಮಯ್ಯನವರ ಮನೆಗೆ ಹೋದೆ ಆಗ ನಾನು ಧರಿಸಿದ ಉಡುಪನ್ನು ವರ್ಣಿಸುವುದು ಇಲ್ಲಿ ಸಂಗತವಾಗಿದೆ ಮೊಣಕಾಲ್ವರೆಗೆ ಬರುವ ಅರೆ ನಿಲುವು ತೊಟ್ಟಿದ್ದೆ ತಲೆಗೆ ಒಂದು ಗುಲಾಬಿ ರಂಗಿನ ರೇಷ್ಮೆಯ ಜರತಾರಿ ವಸ್ತ್ರವನ್ನು ಪಂಜಾಬಿಯವರು ಸುತ್ತುವಂತೆ ತಿರಿಕೆಯ ಸುರುಳಿಯ ಗೋಪುರವಾಗಿ ಸೊಟ್ಟ ಸುಟ್ಟವಾಗಿ ಸುತ್ತಿ ಒಂದು ಕಡೆಯ ಸೆರಗನ್ನು ಒಂದು ಮೊಳದುದ್ದ ಚುಂಗು ಬಿಟ್ಟಿದ್ದೆ ಅದು ಎದೆಯ ಮೇಲೆ ಹಾರಾಡುತ್ತಿತ್ತು ವೆಂಕಟರಾಮಯ್ಯನವರ ಮನೆ ವರಾಂಡದಲ್ಲಿ ನಿಂತ ನಿಂತು ಕದ ತಟ್ಟಿದೆ ಅವರೇ ಒಳಗಡೆಯಿಂದ ಬಂದು ಬಾಗಿಲ ಚೌಕಟ್ಟಿನಲ್ಲಿಯೇ ನಿಂತು ಇಂಗ್ಲಿಷ್ನಲ್ಲಿ ನೀವು ಯಾರು ದಯವಿಟ್ಟು ಹೇಳಿ ಎಂದು ಕೇಳಿದರು ನಾನು ನನ್ನ ಹೆಸರನ್ನು ಕಸಬಂದು ತಿಳಿಸಿದೆ ಅವರು ನೀವು ಯಾವ ಕಡೆಯವರು ಎಂದು ಕೇಳಿದರು ನಾನು ಮೈಸೂರು ದೇಶದವನೇ ಹೇಳಿದೆ ಅವರು ನಿಮ್ಮ ಹೆಸರೇನು ಇಲ್ಲಿ ಎದರ ಹಾಗೆ ಆದರೆ ಈ ಕಾಲದಲ್ಲಿ ಅಷ್ಟರಿಂದಲೇ ಮನುಷ್ಯರನ್ನು ಗುರುತು ಮಾಡುವುದಕ್ಕಾಗುವುದಿಲ್ಲ ನಿಮಗೆ ಕನ್ನಡ ಮಾತಾಡಲಿಕ್ಕೆ ಬರುತ್ತದೆಯೇ ಎಂದರು ನಾನು ಕನ್ನಡದಲ್ಲಿಯೇ ಉತ್ತರ ಹೇಳಿದೆ ಅವರು ನಿಮ್ಮ ಬಂಧುಗಳು ಬೆಂಗಳೂರಿನಲ್ಲಿ ಯಾರಿದ್ದಾರೆ ಎಂದು ಕೇಳಿದರು ನಾನು ಮುನ್ಸಿಫ್ ಕೆ ಲಕ್ಷ್ಮೀನಾರಾಯಣ ನಾರಾಯಣಯ್ಯನವರು ಎಂದು ಹೇಳಿದೆ ಆಮೇಲೆ ನಾನು ಅವರಲ್ಲಿಗೆ ಹೋಗಿದ್ದ ಕಾರ್ಯವನ್ನು ವಿವರಿಸಿ ವೆಂಕಟರಾಮಯ್ಯನವರು ಎರಡು ಮೂರು ದಿನ ಬಿಟ್ಟು ಬನ್ನಿ ಯೋಚನೆ ಮಾಡಿ ಹೇಳುತ್ತೇನೆ ಎಂದರು ಅಲ್ಲಿಂದ ಎರಡು ಮೂರು ದಿನಗಳೊಳಗೆ ಲಕ್ಷ್ಮೀನಾರಾಯಣಯ್ಯನವರು ನನಗೆ ಹೇಳಿ ಕಳುಹಿಸಿ ಇದೇನು ನಿನ್ನ ವೇಷ ಆ ತಲೆ ಮೇಲಿನ ಸೊಟ್ಟ ವಸ್ತ್ರ ಕಿತ್ತು ಹಾಕಿ ಎಲ್ಲರ ಹಾಗೂ ಇದ್ದರೆ ಏನಾಗುತ್ತೆ ಎಂದು ಚೀಮಾರಿ ಹಾಕಿದರು ನನಗೆ ಅರ್ಥವಾಗಲಿಲ್ಲ ಆಗ ಅವರು ಹೇಳಿದರು ನೀನು ವರ್ತಮಾನ ಪತ್ರಿಕೆಗಳ ಮನುಷ್ಯ ಈಗ ದೇಶದಲ್ಲಿ ರಾಜಕೀಯದ ಚಳವಳಿ ನಡೆಯುತ್ತಿರುವುದು ನಿನಗೆ ಗೊತ್ತಿಲ್ಲವೆ ಪಂಜಾಬ್ ಮೊದಲಾದ ಕಡೆಯಿಂದ ಕ್ರಾಂತಿಕಾರರು ಬಂದಿದ್ದಾರೆ ಎಂದು ಎಲ್ಲರೂ ಹೇಳಿಕೊಳ್ಳುತ್ತಾರೆ ಅವರಿಗೆ ಪ್ರತಿಗಾಗಿ ಸರ್ಕಾರದವರು ಬೇಹುಗಾರರನ್ನು ಕಳಿಸಿದ್ದಾರಂತೆ ಅವರು ಇವರು ವೇಷ ಹಾಕಿಕೊಂಡು ಊರೂರಲ್ಲಿ ಸುತ್ತಿರು ಿದ್ದಾರೆ ಇಂಥ ಕಾಲದಲ್ಲಿ ನೀನು ಸೊಟ್ಟ ರುಮಾಲು ಹಾಕಿಕೊಂಡು ತಿರುಗಾಡುತ್ತಿದ್ದರೆ ಯಾರಾದರೂ ನಿನ್ನನ್ನು ಕ್ರಾಂತಿಕಾರನೆಂದೋ ಗೂಢಾರನೆಂದೋ ತಿಳಿದುಕೊಳ್ಳುವುದಿಲ್ಲವೆ ಡಿ ವೆಂಕಟರಾಮಯ್ಯನವರಿಗೆ ಅಂತ ಗಾಬರಿಯಾಯಿತು ನಿನ್ನನ್ನು ನೋಡಿ ಎಂದರು ಅದರ ಅಂತರರ್ಥ ಆಗ ನನ್ನ ಮನಸ್ಸಿಗೆ ಬಂತು ಅದರಂತೆ ಮುಂದಿನ ಶನಿವಾರ ವೇಷವನ್ನು ಕೊಂಚ ಬದಲಾಯಿಸಿ ವೆಂಕಟರಾಮಯ್ಯನವರ ಮನೆಗೆ ಹೋದೆ ಆ ವೇಳೆಗೆ ಅವರು ನವರಿಂದ ನನ್ನ ಸಮಾಚಾರವನ್ನು ತಿಳಿದುಕೊಂಡಿದ್ದರು ನನ್ನನ್ನು ನೋಡಿದ ಕೂಡಲೇ ನಕ್ಕು ತಾವು ಸಂತೋಷದಿಂದ ದಾನಡೆಯ ಸಭೆಗೆ ಬರುವುದಾಗಿ ತಿಳಿಸಿದರು ಅಲ್ಲಿಂದಾಚೆಗೆ ಬಳಕೆ ಬೆಳೆಯಿತು ವೆಂಕಟರಾಮಯ್ಯನವರ ಆಪ್ತಮಿತ್ರರೆಂದರೆ ಅವರ ಎದುರು ನೆರೆಮನೆಯ ಎಚ್ವಿ ನಂಜುಂಡಯ್ಯನವರು ಅವರಿಬ್ಬರು ಕಲಿತು ಮಾತನಾಡದ ದಿವಸವೇ ಇರಲಿಲ್ಲ ಹೊರಗಿನವರಿಗೆ ಆ ಇಬ್ಬರು ಒಂದೇ ಕುಟುಂಬದವರೋ ಎಂಬಂತೆ ತೋರುತ್ತಿತ್ತು ಎಚ್ವಿ ನಂಜುಂಡಯ್ಯನವರು ಆ ಕಾಲದಲ್ಲಿ ಎಂಎಎಂಎಲ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಬಹುಮುಖವಾದ ವಿದ್ವತ್ತುಳ್ಳವರೆಂದು ಪ್ರಸಿದ್ದರಾಗಿ ಹೈಕೋರ್ಟ್ನಲ್ಲಿ ಮುಖ್ಯ ಜಡ್ಜಿ ಪದವಿಯನ್ನು ಸರ್ಕಾರದಲ್ಲಿ ಕೌನ್ಸಿಲರ್ ಪದವಿಯನ್ನು ನಿರ್ವಹಿಸಿ ಕಡೆಗೆ ವಿದ್ಯಾನಿಲಯದ ಮೊದಲನೆಯ ವೈಸ್ ಚಾನ್ಸಲರ್ ಆದವರು ಆ ಮಹನೀಯರನ್ನು ಕುರಿತು ಪ್ರತ್ಯೇಕ ಲೇಖನವೇ ಇದೆಯಷ್ಟೇ ಇಲ್ಲಿ ಅವರ ಹೆಸರು ಬಂದಿರುವುದು ಪ್ರಾಸಂಗಿಕವಾಗಿ ಡಿ ವೆಂಕಟರಾಮಯ್ಯನವರು ಮೇಧಾಶಕ್ತಿಯಲ್ಲಿಯೂ ಸ್ವಭ್ಯತೆಯಲ್ಲಿಯೂ ಎಂಥ ಉನ್ನತ ಪಂಕ್ತಿಯವರೆಂಬುದನ್ನು ತೋರಿಸುವುದಕ್ಕೋಸ್ಕರ ಬೆಂಗಳೂರಿನಲ್ಲಿ ನಡೆದ ಎಲ್ಲ ಸಾರ್ವಜನಿಕ ಸಮಾರಂಭಗಳಲ್ಲಿಯೂ ಡಿ ವೆಂಕಟರಾಮಯ್ಯನವರಿಗೆ ಅಗ್ರಸ್ಥಾನ ದೊರೆಯುತ್ತಿತ್ತು ಸತ್ರ ಕಟ್ಟಿಸುವುದು ದೇವಾಲಯ ಜೀರ್ಣೋದ್ಧಾರ ಅನ್ನ ಸಂತರ್ಪಣೆ ಧರ್ಮ ಕಾರ್ಯಗಳು ಎಲ್ಲಿ ಅದ ಅದರದರ ಚಾಲಕರಿಗೆ ಮುಖ್ಯ ಹಿತ ಸೂಚಕರಾಗಿದ್ದವರು ಡಿ ವೆಂಕಟರಾಮಯ್ಯನವರು ಡಿ ವೆಂಕಟರಾಮಯ್ಯನವರು ದೊಡ್ಡ ವಾಗ್ಮಿ ಎಂದು ನಾನು ಹೇಳಲಾರೆ ಹೇಳಲಾರೆ ಅವರ ಬಾಯಿಂದ ಮಾತು ಹರಡುತ್ತಿದ್ದುದು ಅವಸರದಿಂದ ಅಲ್ಲ ರಭಸದಿಂದ ಅಲ್ಲ ಕಾವಿನಿಂದ ಅಲ್ಲ ಅವರು ಸಾವಕಾಶವಾಗಿ ಮೆಲ್ಲನೆಯೇ ಮಾತನಾಡುತ್ತಿದ್ದವರು ಆದರೆ ಆಡಿದ ಮಾತನ್ನು ಆಲೋಚನೆಯಿಂದ ಆಡುತ್ತಿದ್ದವರು ಅವರಿಗೆ ಅಷ್ಟು ಪ್ರಭಾವ ಬಂದದ್ದು ವಾಗ್ವಿಭ್ರ ವಿಜೃಂಭಣೆಯಿಂದಲ್ಲ ಅವರ ಆಲೋಚನಾ ಚತುರತೆಯಿಂದ ಮತ್ತು ನೀತಿ ಸಮನ್ನತಿಯಿಂದ ಅವರು ತಾಳ್ಮೆವಂತರು ಯಾವುದರಲ್ಲಿಯೂ ದುಡುಕುವ ಸ್ವಭಾವದವರಲ್ಲ ಮತ್ತು ಉದಾರಿಗಳು ಜನವನ್ನು ತೊರೆದುಕೊಳ್ಳುವವರಲ್ಲ ಹೀಗೆ ಹೇಳಿದ್ದರಿಂದ ಅವರನ್ನು ಯಾರಾದರೂ ಸುಲಭವಾಗಿ ತಮ್ಮ ದಾರಿಗೆ ತಿರುಗಿಸಿಕೊಳ್ಳಲಾಗಿಲಾಗುತ್ತಿತ್ತೆಂದು ಅರ್ಥವಲ್ಲ ಅವರು ತತ್ವೈಕನಿಷ್ಠರು ಆದರೆ ಆ ನಿಷ್ಠೆಯಲ್ಲಿ ಕಟ್ಟುತೆಯರಲಿಲ್ಲ ಸಾವಿರದ ದಿವಾನ್ ವಿಪಿ ಮಾಧವರಾಯರು ನ್ಯೂಸ್ ಪೇಪರ್ಸ್ ರೆಗ್ಯುಲೇಷನ್ ಎಂಬ ವೃತ್ತಪತ್ರಿಕಾ ನಿರೋಧಕ ಶಾಸನವನ್ನು ಆಗ ಕೆಲವು ತಿಂಗಳ ಹಿಂದೆ ಪ್ರಾರಂಭವಾಗಿದ್ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಭೆಯಿಂದ ಅಂಗೀಕಾರ ಮಾಡಿಸಿದ್ದರು ಆ ಶಾಸನಕ್ಕೆ ದೇಶದಾದ್ಯಂತವೂ ಪ್ರತಿಭಟನೆ ಮಾಡಿತು ಮೈಸೂರು ಸಂಸ್ಥಾನದೊಳಗಿನ ಕನ್ನಡ ಇಂಗ್ಲಿಷ್ ಪತ್ರಿಕೆಗಳು ಮಾತ್ರವೇ ಅಲ್ಲದೆ ಇಂಡಿಯಾ ದೇಶದ ಎಲ್ಲ ಭಾಗಗಳ ವೃತ್ತಪತ್ರಿಕೆಗಳು ಆ ಶಾಸನವನ್ನು ವಿರೋಧಿಸಿದ್ದವು ಪ್ರಜಾಪ್ರಮುಖರೆಲ್ಲರೂ ಏಕವಾಕ್ಯದಿಂದ ಅದನ್ನು ಖಂಡಿಸಿದರು ಮೈಸೂರು ಸಂಸ್ಥಾನದಲ್ಲಿ ಆ ಪ್ರತಿಭಟನೆಯ ಮುಂದಾಳುಗಳಾಗಿ ಅವರಲ್ಲಿ ನಾಲ್ವರು ಪ್ರಸಿದ್ದರು ಮೈಸೂರಿನ ವೆಂಕಟಕೃಷ್ಣಯ್ಯನವರು ಬೆಂಗಳೂರಿನ ಡಿ ವೆಂಕಟರಾಮಯ್ಯನವರು ಶಿವಮೊಗ್ಗಯ ಎಸ್ಆರ್ ಬಾಲಕೃಷ್ಣರಾಯರು ಮತ್ತು ಕೆ ಶಂಕರನಾರಾಯಣರಾಯರು ಈ ನಾಲ್ವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ವೃತ್ತಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ನಿಂತು ರಗಳೇ ಎಬ್ಬಿಸಿದರು ಆ ಸಭೆಯ ಅಧಿಕ ಸಂಖ್ಯೆಯ ಸದಸ್ಯರು ಇವರ ಮಾರ್ಗದರ್ಶಿತ್ವವನ್ನು ಅಂಗೀಕರಿಸಿದರು ಇದರ ಫಲಿತಾಂಶ ವಿಚಿತ್ರವಾಯಿತು ಮಾರನಿಯ ವರ್ಷ ದಿವಾನ್ ವಿಪಿ ಮಾಧವರಾಯರು ಪ್ರಜಾಪ್ರತಿನಿಧಿ ಸಭೆಗೆ ಒಂದು ಹೊಸ ಅಧಿಕಾರವನ್ನು ಅನುಗ್ರಹಿಸಿದರು ಸಭೆಯು ತನ್ನ ಸದಸ್ಯರ ಪೈಕಿ ಇಬ್ಬರನ್ನು ಚುನಾಯಿಸಿ ಆ ಇಬ್ಬರನ್ನು ಕೌನ್ಸಿಲಿನಲ್ಲಿ ಸದಸ್ಯರನ್ನಾಗಿ ಅಂಗೀಕರಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕದ್ದು ಈ ಹೊಸ ಅಧಿಕಾರಕ್ಕಾಗಿ ಸಭಿಕರು ಸಂಭ್ರಮಪಟ್ಟರು ಪತ್ರಿಕಾ ನಿರೋಧ ಶಾಸನದಿಂದ ಜನಕ್ಕೆ ಆಗಿದ್ದ ಅಸಮಾಧಾನವನ್ನು ಬರೆಸುವುದಕ್ಕಾಗಿ ದಿವಾನರು ಈ ವರಪ್ರಸಾದ ಉಪಾಯವನ್ನು ಹೂಡಿರಬಹುದೇ ಎಂಬ ಸಂದೇಹ ಆ ಕೆಲವು ಮಂದಿಯ ಮನಸ್ಸಿಗೆ ತೋರದಿರಲಿಲ್ಲ ಹೇಗಾದರಾಗಲಿ ಬಂದ ಅಧಿಕಾರವನ್ನು ಸರಿಯಾಗಿ ವಿನಿಯೋಗಿಸಿ ವಿನ ಆ ಸಭೆ ತನ್ನ ಸದಸ್ಯರಿಬ್ಬರ ಹೆಸರುಗಳನ್ನು ಸೂಚಿಸಿತು ಆ ಇಬ್ಬರಿಗೆ ಎದುರು ಎದುರಾಳಾಗಿ ನಿಲ್ಲುವ ಯೋಚನೆ ಆ ಸಭೆಗರಲ್ಲಿ ಯಾರಿಗೂ ಬರಲೇ ಇಲ್ಲ ಆ ಇಬ್ಬರು ಯಾರು ಯಾರು ದಿವಾನ್ ವಿಪಿ ಮ ದೇವರಾಯರ ಶಾಸನವನ್ನು ತೀವ್ರವಾಗಿ ಆ ವೆಂಕಟಕೃಷ್ಣಯ್ಯ ಆ ವೆಂಕಟರಾಮಯ್ಯನವರುಗಳೇ ಇದರಿಂದ ದಿವಾನ್ ವಿಪಿ ರಾಯರಿಗೆ ಆಗ್ರಹ ಬಂದದ್ದು ಸ್ವಾಭಾವಿಕ ತಾನೆ ಅವರು ಪ್ರತಿನಿಧಿ ಸಭೆಯ ಚುನಾವಣೆಯನ್ನು ತಿರಸ್ಕಾರ ಮಾಡಿದರು ಸಭೆಯಲ್ಲಿ ಮತ್ತಷ್ಟು ಉಲ್ಲೋಲ ಕಲ್ಲೋಲವಾಯಿತು ಸಭೆಯಲ್ಲಿ ಎರಡು ಪಕ್ಷಗಳಾದವು ಒಂದು ಸರ್ಕಾರದ ಕಡೆಯದು ಇನ್ನೊಂದು ವಿರೋಧದ್ದು ಹೀಗೆ ಸಭೆಯನ್ನು ಹೊಡೆಯಲು ಕೆಲವು ಮಂದಿ ಸರ್ಕಾರಿ ಅಧಿಕಾರಿಗಳೇ ಗೂಢ ಪ್ರೇರಕರಾಗಿ ಒಳಸಂಚು ಮಾಡಿದರು ಸರ್ಕಾರದ ಪಕ್ಷದವರು ಕೊಟ್ಟ ಜವಾಬು ಹೀಗೆ ಪ್ರಜಾಪ್ರತಿನಿಧಿ ಸಭೆಯ ಅಧಿಕಾರವು ಚುನಾಯಿಸುವುದಷ್ಟೋ ಅಷ್ಟೇ ಆ ಚುನಾವಣೆಯನ್ನು ಸರ್ಕಾರ ಅಂಗೀಕರಿಸಲೇಬೇಕೆಂಬ ನಿರ್ಬಂಧ ಸರ್ಕಾರದ ಹುಕುಂನಾಮೆಯಲ್ಲಿಲ್ಲ ಕೆಲವು ಕಾರಣಗಳಿಂದ ಈಗ ನಡೆದ ಚುನಾವಣೆಯಲ್ಲಿ ಶ್ರಮ ತಪ್ಪಿದೆ ಎಂದು ಸರ್ಕಾರದ ತಿಳಿವಳಿಕೆ ಆದ್ದರಿಂದ ಈ ಚುನಾವಣೆಯನ್ನು ನಿರಾಕರಿಸಬೇಕಾಯಿತು ಆದರೆ ಅದರಿಂದ ಸಭೆಗೆ ಕೊಟ್ಟ ಅಧಿಕಾರವನ್ನೇ ಕಿತ್ತುಕೊಂಡಂತಾಯಿತೆಂದು ಭಾವಿಸತಕ್ಕದ್ದಲ್ಲ ಸಭೆ ಮತ್ತೊಂದು ಸಲ ಚುನಾವಣೆ ನೆಲೆ ಮೊದಲ ಸಾರಿಯ ಚುನಾವಣೆಯಲ್ಲಿ ಯಾರು ಪ್ರತಿಸ್ಪರ್ಧಿಗಳಾಗಿ ಮುಂದೆ ಬಾರದಿದ್ದದೇ ಒಂದು ಲೋಪವೆಂದು ಸರ್ಕಾರದ ಪಕ್ಷದವರು ಆಡಿಕೊಳ್ಳುತ್ತಿದ್ದರು ಸಾವಿರದ ಒಂಬೈನೂರ ದಸರಾ ಅಧಿವೇಶನದಲ್ಲಿ ಎರಡನೆಯ ಸಲದ ಚುನಾವಣೆ ನಡೆಯಿತು ಮೂವತ್ತು ಹತ್ತು ಸಾವಿರದ ಅದರಲ್ಲಿ ಸಂಸ್ಥಾನದ ಪೂರ್ವ ವಿಭಾಗ ವಿಭಾಗಕ್ಕೊಬ್ಬರು ಪಶ್ಚಿಮ ವಿಭಾಗಕ್ಕೊಬ್ಬರು ಪ್ರವೃತ್ತರಾಗತಕ್ಕದ್ದೆಂದು ಸರ್ಕಾರದಿಂದ ವಿದಾಯಕವಾಗಿತ್ತು ಅದರಂತೆ ಪೂರ್ವ ಭಾಗಕ್ಕಾಗಿ ನಾಲ್ಕು ಮಂದಿಯೂ ಪಶ್ಚಿಮ ಭಾಗಕ್ಕಾಗಿ ಐದು ಮಂದಿಯೂ ಅಭ್ಯರ್ಥಿಗಳಾಗಿ ನಿಂತರು ಈ ಸಾರಿ ಎಂ ವೆಂಕಟಕೃಷ್ಣಯ್ಯನವರು ಕೆಲವು ವೈಯಕ್ತಿಕ ದಾಕ್ಷಿಣ್ಯಗಳಿಗಾಗಿ ಅಭ್ಯರ್ಥಿಯಾಗಲಿಲ್ಲ ಅಭ್ಯರ್ಥಿಗಳಾದವರಲ್ಲಿ ಕೆಲವರು ಸರ್ಕಾರದ ಕಡೆಯಿಂದ ಪ್ರೋತ್ಸಾಹ ಪಡೆದಿದ್ದವರು ಪೂರ್ವ ಭಾಗಕ್ಕಾಗಿ ಸ್ಥಾನಾರ್ಥಿಗಳಾಗಿದ್ದ ನಾಲ್ವರಲ್ಲಿ ಡಿ ವೆಂಕಟರಾಮಯ್ಯನವರೇ ಗೆದ್ದು ಬಂದರು ಪಶ್ಚಿಮ ಭಾಗದವರಲ್ಲಿ ಮೈಸೂರಿನ ಅಡ್ವೊಕೇಟ್ ಎ ರಾಮಣ್ಣನವರು ಜಯ ಹೀಗೆ ಎರಡು ಕಡೆಯೂ ಸರ್ಕಾರದ ಮಿತ್ರರಿಗೆ ಪರಾಭವವಾಯಿತು ಪ್ರಜಾಪಕ್ಷಕ್ಕೆ ಸಂತೋಷವಾಯಿತು ದೇಶ ವಾದ್ಯಂತವು ಪ್ರತಿನಿಧಿ ಸಭೆಯನ್ನು ಅಭಿನಂದಿಸಿತು ಸಾವಿರದ ಒಂಬೈನೂರ ಹತ್ತರಲ್ಲಿ ಮತಜಾತಿಗಳ ದಾಯಾದಾನಾರ್ಹತಾ ನಿವಾರಣೆಯ ಶಾಸನವೊಂದನ್ನು ರಚಿಸುವ ಯೋಚನೆ ಸರ್ಕಾರಕ್ಕೆ ಬಂದಿತ್ತು ಆ ಶಾಸನದ ಉದ್ದೇಶವು ಸ್ಥೂಲವಾಗಿ ಏನೆಂದರೆ ಹಿಂದೂ ಮತಸ್ಥನೊಬ್ಬನು ಬೇರೆ ಮತಕ್ಕೆ ಸೇರಿಕೊಂಡರೂ ಅವನಿಗೆ ತನ್ನ ಪಿತ್ರಾರ್ಜಿತ ಆಸ್ತಿಯಲ್ಲಿರುವ ಹಕ್ಕು ನಷ್ಟವಾಗಿ ಹೋಗದಂತೆ ಮಾಡುವುದು ಇಂಥ ಕಾನೂನನ್ನು ಮಾಡಬೇಕೆಂದು ಕ್ರೈಸ್ತ ಮಿಷನರಿಗಳು ಒತ್ತಾಯಪಡಿಸುತ್ತಿದ್ದರು ಅವರಿಗೆ ಬ್ರಿಟಿಷ್ ಅಧಿಕಾರಿಗಳ ಬೆಂಬಲವಿದ್ದದ್ದು ಸಹಜವೇ ತಾನೆ ಮಿಷನರಿಗಳು ಈ ಸಲಹೆಯನ್ನು ಸಾವಿರದ ಒಂಬೈನೂರ ಮೈಸೂರು ಸರ್ಕಾರದ ಮುಂದೆ ತಂದಿದ್ದರು ಸರ್ಕಾರದವರು ಅದಕ್ಕಾಗಿ ಒಂದು ಕರಡು ಲೇಖವನ್ನು ತಯಾರು ಮಾಡಿ ಮಹಾ ಅಭಿಪ್ರಾಯಕ್ಕಾಗಿ ಪ್ರಕಟಪಡಿಸಿಯೂ ಇದ್ದರು ಅದಕ್ಕೂ ಬಂದ ಅಭಿಪ್ರಾಯಗಳಲ್ಲಿ ಅಧಿಕಾರಿ ಭಾಗ ವಿರೋಧವಾಗಿತ್ತು ಈ ಕಾರಣದಿಂದ ಸರ್ಕಾರವು ಆ ಯೋಚನೆಯನ್ನು ಅಮಾನತಿನಲ್ಲಿಟ್ಟಿತ್ತು ಹಾಗೆಯೇ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಂಸ್ಥೆಯೂ ಹುಟ್ಟಿರಲಿಲ್ಲ ಅಂಥ ಪ್ರತಿನಿಧಿ ಸಂಸ್ಥೆಯೊಂದರ ಒಪ್ಪಿತವಿಲ್ಲದೆ ಪ್ರಜಾಭಿಪ್ರಾಯಕ್ಕೆ ವಿರೋಧವಾಗಿ ಶಾಸನ ಮಾಡುವುದು ಅಯುಕ್ತವೆಂದು ಸರ್ಕಾರದವರು ಮಿಷನರಿಗಳಿಗೆ ವಿವರಣೆ ಕೊಡುತ್ತಿದ್ದರು ಸಾವಿರದ ಒಂಬೈನೂರ ಸಂಸ್ಥೆ ಸ್ಥಾಪಿತವಾಯಿತು ಆಮೇಲೆ ಕ್ರಿಸ್ತ ಪಾದಿಗಳ ಒತ್ತಾಯ ಮರಳಿ ಬಲವಾಯಿತು ಅದರ ಫಲಿತಾಂಶವಾಗಿ ಸಾವಿರದ ಒಂಬೈನೂರ ಹತ್ತರ ಸುಮಾರಿನಲ್ಲಿ ಮತ್ತೊಂದು ಕರಡ ಲೇಖನವು ಲೇಖವು ಲೆಜಿಸ್ಲೇಟಿವ್ ಸಭೆಯ ಮುಂದೆ ಬಂತು ಆಗ ದಿವಾನ ಟಿ ಆನಂದರಾಯರವರು ಆ ಶಾಸನಕ್ಕೆ ಮಹಾಜನದ ವಿರೋಧವನ್ನು ಪ್ರದರ್ಶನ ಮಾಡಲು ಒಂದು ಬಹಿರಂಗ ಸಭೆಯನ್ನು ಸಿರಿಸತಕ್ಕದ್ದೆಂದು ನಾವು ಕೆಲವರು ಆಲೋಚಿಸಿದೆವು ಆ ಸಭೆಗೆ ಅಧ್ಯಕ್ಷರಾಗಲು ವೆಂಕಟರಾಮಯ್ಯನವರನ್ನೇ ಕರೆದವು ಸಭೆ ದೊಡ್ಡಣ್ಣನವರ ಭವನದಲ್ಲಿ ಜೋರಾಗಿ ನಡೆಯಿತು ಅದಾದ ಕೆಲವು ದಿನಗಳ ತರುವಾಯ ಸಭೆಯಲ್ಲಿ ಕರಡು ಲೇಖವು ಚರ್ಚೆಗೆ ಬಂದಾಗ ಅಲ್ಲಿಯ ಭಾಷಣಗಳನ್ನು ಕೇಳುವ ಅವಕಾಶ ನನಗೆ ನನ್ನ ಪತ್ರಿಕೋದ್ಯೋಗದ ಪತ್ರಿಕೋದ್ಯೋಗದ ಕಾರಣದಿಂದ ದೊರಕಿತ್ತು ಆ ಮಸೂದೆಯನ್ನು ಸಭೆಗೆ ಒಪ್ಪಿಸುವ ಕರ್ತವ್ಯ ಕೆಪಿ ಪುಟ್ಟಣ್ಣಶೆಟ್ಟರ್ ಅವರ ಪಾಲಿಗೆ ಬಂತು ಆಗಿನ ವಿರೋಧ ಭಾಷಣಗಳಲ್ಲಿ ಪರಿಣಾಮಕಾರಿಯಾದವು ಬೆಂಗಳೂರಿನ ಅಡ್ವೊಕೇಟ್ ವೆಂಕಟರಾಮಯ್ಯನವರ ಮತ್ತು ಮೈಸೂರಿನ ಅಡ್ವೊಕೇಟ್ ಎ ರಾಮಣ್ಣನವರದು ಅಧಿಕ ಪಕ್ಷದ ಅಸಮ್ಮತಿಯ ಕಾರಣದಿಂದ ಆ ಮಸೂದೆ ಬಿದ್ದು ಹೋಯಿತು ಡಿ ವೆಂಕಟರಾಮಯ್ಯನವರು ಎ ರಾಮಣ್ಣನವರು ಕೆಲವು ವಿಷಯಗಳಲ್ಲಿ ಉತ್ತರ ದಕ್ಷಿಣಗಳಂತೆ ವೆಂಕಟರಾಮಯ್ಯನವರದ್ದು ಗಾಂಭೀರ್ಯ ರಾಮಣ್ಣನವರದು ರಭಸ ವೆಂಕಟರಾಮಯ್ಯನವರು ಸಮಾವಕಾಶವಾಗಿ ಒಂದೊಂದು ಮಾತನ್ನು ಆರಿಸಿ ಆಡುವರು ರಾಮಣ್ಣನವರಿಗಿದ್ದ ಬಾಯಿ ಅವರ ಮಾತಿನ ಪ್ರವಾಹಕ್ಕೆ ಸಾಲದು ಕೋರ್ಟಿನಲ್ಲಿ ಅವರಿಬ್ಬರೂ ವಾದಿಸುತ್ತಿದ್ದ ರೀತಿಯೂ ಹಾಗೆಯೇ ಎಂದು ಕೇಳಿದ್ದೇನೆ ವೆಂಕಟರಾಮಯ್ಯನವರು ಸೌಮ್ಯವಾಗಿ ಪ್ರಸ್ತುತ ವಿಷಯವೆಷ್ಟೋ ಅಷ್ಟನ್ನೇ ಹಿಡಿದು ವಾತ ಮಾಡುತ್ತಿದ್ದರು ರಾಮಣ್ಣನವರವಾದ ಸುಂಟರ ಗಾಳಿ ಪೋಟನ್ನೇ ಹಾರಿಸಿಕೊಂಡು ಹೋಗಬಹುದಾದದ್ದು ಧರ್ಮಶ್ರದ್ಧ ೆಯ ವಿಷಯದಲ್ಲಿಯೂ ಹಾಗೆಯೇ ವೆಂಕಟರಾಮಯ್ಯನವರು ಆಚಾರದ ಬಹಿರ್ಲಾಂಛನಗಳನ್ನು ಬೆಳೆಸಿಕೊಂಡಿರಲಿಲ್ಲ ರಾಮಣ್ಣನವರದಾದರೋ ಅವರ ಮುಖವನ್ನು ನೋಡಿದ ಕೂಡಲೇ ಅವರ ಪೂರ್ವಾಚಾರ ನಿಷ್ಠೆ ದೊಡ್ಡದೆಂಬುದು ಸ್ಪಷ್ಟಪಡುವಂತಿತ್ತು ದಿ ವೆಂಕಟರಾಮಯ್ಯನವರು ತುಂಬಾ ಸರಳರು ಹಸು ಮಗುವಿನಂತರವರಂದೇ ಹೇಳಬಹುದು ಅವರ ಮನೆ ಒಂದು ಸತ್ರ ಅವರ ತಮ್ಮಂದಿರು ಮಕ್ಕಳು ಅಲ್ಲದೆ ಇತರ ಸಂಬಂಧಿಗಳು ಆಶ್ರಿತರು ಬಹುಮಂದಿ ಆಕು ಕುಟುಂಬದಲ್ಲಿದ್ದರು ಅವರ ವಿಸ್ತಾರವಾದ ಮಿತ್ರಮಂಡಲಿಯನ್ನು ಬೆಳೆಸಿಕೊಂಡಿದ್ದರು ಸರ್ ಕೆ ಶೇಷಾದ್ರಿ ಅಯ್ಯರ್ ಸ್ಮಾರಕ ಭವನದಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಎಂಬ ಮಿತ್ರ ಗೋಷ್ಟಿಗೆ ಸಾಮಾನ್ಯವಾಗಿ ಪ್ರತಿಸಂಜೆಯೂ ಬರುತ್ತಿದ್ದರು ಅರ್ಜುನನಿಗೆ ಪೂರ್ವದಲ್ಲಿಯೂ ಶೂರರಿದ್ದರಲ್ಲವೇ ಕಾಂಗ್ರೆಸ್ ಬರುವುದಕ್ಕೆ ಮುಂಚೆಯೂ ಮೈಸೂರಿನಲ್ಲಿ ಪ್ರಜಾಧಿಕಾರಕ್ಕಾಗಿ ದುಡಿದವರು ಇದ್ದರು ಅವರಲ್ಲಿ ಮುಖ್ಯರು ಬೆಂಗಳೂರಿನ ಡಿ ವೆಂಕಟರಾಮಯ್ಯನವರು ಮೈಸೂರಿನ ವೆಂಕಟ ದಾವಣಗೆರೆಯ ಎಚ್ ನಂಜುಂಡಯ್ಯನವರು ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರ್ ಶ್ರೀನಿವಾಸರಾಯರು ಮತ್ತು ಅವರ ತಮ್ಮ ವಾಸುದೇವರಾಯರು ಇವರು ಮೊದಮೊದಲಿಗರು ಸರ್ಕೆ ಶೇಷಾದ್ರಿ ಅಯ್ಯರವರ ಕಾಲದಿಂದ ಆನಂದರಾಯರವರ ಕಾಲದವರೆ ವರೆಗೆ ಪ್ರಜಾಪ್ರತಿನಿಧಿ ಸಭೆಯ ವರದಿಗಳಲ್ಲಿರುವ ಚರ್ಚೆ ಸೂಚನೆಗಳನ್ನು ನೋಡಿದವರಿಗೆ ಅವರ ಆಲೋಚನೆ ಎಂತಾದ್ದು ಅವರ ವ್ಯಾಸಂಗ ಎಂತಾದ್ದು ಸ್ಪಷ್ಟವಾಗಿ ಗೊತ್ತಾದೀತು ಅಂದಿನ ಸರ್ಕಾರದ ಅಧಿಕಾರಿಗಳ ಪಾಲಿಗೆ ಅವರು ಹುಲಿಗಳಾಗಿದ್ದರು ಅವರ ಹೋರಾಟ ಬರೀ ಕೂಗಾಟವಾಗಿರಲಿಲ್ಲ ಅದು ವಾಸ್ತವ ಸಂಗತಿಗಳನ್ನು ಅವಲಂಬಿಸಿದ ಯುಕ್ತಿಯುಕ್ತವಾದ ಪ್ರಜಾಪಕ್ಷದ ಪ್ರತಿಪಾದನೆ ಅವರೆಲ್ಲ ಘನತೆ ಗಂಭೀರತೆಗಳೆಂಬುದನ್ನು ವ್ರತಾಚರಣೆ ಮಾಡಿಕೊಂಡಿದ್ದರು ಅಂದಿನ ಸಾರ್ವಜನಿಕರಲ್ಲಿ ನಯವಿವೇಕು ಲಪಟಾಯಿಸುವುದಿರಲಿಲ್ಲ ಲೋಕಪವಾದ ಭಯವಿತ್ತು ಆದ್ದರಿಂದ ದರ್ಪವಂತರಾದ ಅಧಿಕಾರಿಗಳಿಗೂ ಅವರ ವಿಷಯದಲ್ಲಿ ಭಯ ಗೌರವಗಳಿದ್ದವು ಒಟ್ಟಿನಲ್ಲಿ ಅದು ಮರ್ಯಾದೆಯ ಕಾಲ ಆ ದೊಡ್ಡ ಸಂಪ್ರದಾಯಕ್ಕೆ ಆದರ್ಶವಾಗಿದ್ದವರು ಡಿ ವೆಂಕಟರಾಮಯ್ಯನವರು